श्रीगुभ्यो नम हरी ओ श्रीगणेशा नम डाट कृष्णमूर्तिशास्त्री दबे पुनचराचार्य आत्मबोध शंकर शंकराचार्य शंकरा केशवरायण सूत्र भाष्यकत वंदे भगवत पुनः पुना ಶ್ರುತಿ ಸ್ಮೃತಿ ಪುರಾಣ ನಾಮಾಲ ಕರುಣಾಲಯ ನಮಾ ಭಗವತ್ಪಾದ ಶಂಕರಂ ಲೋಕಶಂಕರಂ ಶ್ರೀ ಶ್ರೀ ಶಂಕರಾಚಾರ್ಯರ ಪದತರಗಳಲ್ಲಿ ನಮಿಸುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಸ್ವಾಮೀಜಿಯವರ ಪದ ವಂದಿಸುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ಸದ್ ಸದ್ಗುರುಗಳೂ ಆದ ವಜ್ರ ಡಾಕ್ಟರ್ ಕೆ ಜಿ ಶರ್ಮರ ಪದತರಗಳಲ್ಲಿ ವಂದಿಸುತ್ತಾ ಶಂಕರಾಚಾರ್ಯ ಆತ್ಮಬೋಧದ ನಲವತ್ತೈದನೇ ಶ್ಲೋಕವನ್ನು ಇವತ್ತು ನೋಡೋಣ ಸ್ಥಾಣ ಪುರುಷವದ್ಭ್ರಾಂತ್ಯಾ ಬ್ರಹ್ಮಣಿ ಜೀವ ಜೀವತ ಜೀವಸ ತಾತ್ವಿಕೇ ರೂಪ ತಸ್ ದೃಷ್ಟೇ ನಿವರ್ತತೆ ಅಂದರೆ ಸ್ಥಾಣ ಸ್ಥು ಅಂದರೆ ಮೋಟು ಮರದಲ್ಲಿ ಪುರುಷವದ್ ಭ್ರಾಂತ್ಯ ಮನುಷ್ಯನೋ ದೆವ್ವವೋ ಏನೋ ಒಂದು ಇದೆ ಅಂತೇಳಿ ಕತ್ತಲೆಯಲ್ಲಿ ಮೋಟು ಮರ ಕಂಡರೆ ಅದು ಭ್ರಾಂತಿ ಅಲ್ವೇ ಭ್ರಾಂತ್ಯಾಕೃತ ಬ್ರಹ್ಮಣಿ ಜೀವತ ಅದೇ ರೀತಿಯಲ್ಲಿ ಬ್ರಹ್ಮದಲ್ಲಿ ಕಲ್ಪಿತನಾಗಿರತಕ್ಕಂತಹ ಜೀವನು ಕೂಡ ಅದು ಕೇವಲ ಕಲ್ಪಿತನಷ್ಟೇ ಜೀವ ಅಂಥೇಳಿ ನಿಜವಾಗಿ ಅವನ ನಿಜ ಸ್ವರೂಪವು ಅದೇ ಅಂದರೆ ಬ್ರಹ್ಮವೇ ಆಗಿದೆ ಅವನ ಜೀವನಲ್ಲ ಅಂಥೇಳಿ ಕಂಡುಕೊಂಡ ಕೂಡಲೇ ಆ ಮನುಷ್ಯ ಎನ್ನುತಕ್ಕಂಥ ಭಾವವು ನಾಶವಾಗ್ತದೆ ಬ್ರಹ್ಮ ಎನ್ನುವ ಭಾವವು ಬರ್ತದೆ ಹಾಗೆ ಅದು ಅದಕ್ಕೆ ಹೇಗೆ ಉದಾಹರಣೆ ಅಂತೇಳಿದರೆ ಮೋಟು ಮರ ಅದು ದೆವ್ವವೋ ಅಥವಾ ಯಾವುದೋ ಮನುಷ್ಯನೋ ಯಾರೋ ಅಂಥೇಳಿ ಏನು ಭ್ರಾಂತಿ ಇತ್ತೋ ಅದನ್ನು ಸರಿಯಾಗಿ ಬೆಳಕು ಜ್ಞಾನದ ಬೆಳಕನ್ನು ಹಾಕಿದಾಗ ಹೇಗೆ ಜೀವವು ಆತ್ಮನಿಂದ ಗೋಚರವಾಗ್ತದೋ ಮನುಷ್ಯನು ಅದೇ ರೀತಿಯಲ್ಲಿ ಇಲ್ಲಿ ಬೆಳಕು ಕತ್ತಲೆಯಲ್ಲಿ ಬೆಳಕು ಸರಿಯಾಗಿ ಪ್ರಕಾಶಿಸಿದಾಗ ಲೈಟ್ ಟಾರ್ಚ್ ಹಾಕಿದಾಗ ಅಲ್ಲಿ ಆ ಮೋಟು ಮರವು ನಿಜವಾಗಿ ಕಾಣಿಸ್ತದೆ ಅದು ಮನುಷ್ಯನವಲ್ಲ ಭೂತವಲ್ಲ ಒಂದು ಮೋಟು ಮರ ಒಂದು ಮರದ ಒಂದು ಬುಡ ಕಾಂಡ ಅಂಥೇಳಿ ಅದರ ಸರಿಯಾದ ಸ್ವರೂಪ ಕಾಣಿಸ್ತದೆ ಅದೇ ರೀತಿಯಲ್ಲಿ ಜ್ಞಾನ ಪ್ರಕಾಶದಿಂದ ಬ್ರಹ್ಮದಲ್ಲಿ ಕಲ್ಪಿತವಾಗಿರತಕ್ಕಂತಹ ಜೀವತ್ವವು ಇಲ್ಲವಾಗಿ ಬ್ರಹ್ಮತ್ವವು ಗೋಚರವಾಗ್ತದೆ ಅದು ಬ್ರಹ್ಮವೇ ಅಂತೇಳಿ ತಿಳಿಯುತ್ತದೆ ಅಂತೇಳಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಅನುವಾದ ಮಾಡ್ತಾ ಹೇಳ್ತಾರೆ ಶಂಕರಾಚಾರ್ಯ ಶ್ಲೋಕಕ್ಕೆ ಆತ್ಮಬೋಧ ಅದಕ್ಕೆ ಡರ್ ಬಿ ಜೆ ರಂಗನಾಥವರು ಮಾಡುವಂಥ ವ್ಯಾಖ್ಯಾನ ಸಾಣುವಿನಲ್ಲಿ ಪುರುಷನು ಕಲ್ಪಿಸಲ್ಪಟ್ಟಿರುವಂತೆ ಮಬ್ಬಿನಲ್ಲಿ ಮರದಲ್ಲಿ ಮನುಷ್ಯ ಅಂಥೇಳಿ ಗೋಚರಿಸುವಂತೆಯೇ ಬ್ರಹ್ಮದಲ್ಲಿ ಜೀವತ್ವವು ಭ್ರಾಂತಿಯಿಂದ ಕಲ್ಪಿಸಲ್ಪಟ್ಟಿದೆ ಜೀವದ ಆ ನಿಜ ರೂಪವನ್ನು ತಿಳಿದಾಗ ಜೀವತ್ತು ತೊಲಗಿ ಬ್ರಹ್ಮತ್ವವು ಉಂಟಾಗ್ತದೆ ಅಂತ ಹೇಳಿ ಸ್ಥಾಣವು ಪುರುಷ ಉದ್ಭ್ರಾಂತಿಯ ಕೃತ ಬ್ರಹ್ಮಣಿ ಜೀವತ ಜೀವಸ ತಾತ್ವಿಕೇಯ ರೂಪೆ ತಸ್ಮಿನ್ ದೃಷ್ಟಿಯೇ ನಿವರ್ತತೆ ಅಜ್ಞಾನದಿಂದಾಗಿ ಬ್ರಹ್ಮ ಜೀವನಂತೆ ಭಾಸವಾಗುತ್ತದೆ ಅಂತೇಳಿ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾ ಇದ್ದಾರೆ ಕಂಬದಲ್ಲಿ ಸ್ಥಾಣ ಅಂತೇಳಿದರೆ ಮೋಟು ಮರ ರಾತ್ರಿಯಲ್ಲಿ ರಸ್ತೆಯ ಪಕ್ಕದಲ್ಲಿರತಕ್ಕಂಥ ಮರವೊಂದನ್ನು ಭೂತವನ್ನು ತಿಳಿಯುವುದು ಸಹಜ ಕಂಬದಲ್ಲಿ ಭೂತ ಎನ್ನುವುದು ಸಾಮಾನ್ಯವಾದ ಪ್ರಯೋಗ ಕಂಬದಲ್ಲಿ ಕಂಡಂಥ ಭೂತದಂತೆಯೇ ಇದು ಯಾವುದು ಬ್ರಹ್ಮದಲ್ಲಿ ಜೀವನಭಾಸವಾಗುವಂಥದ್ದು ಜೀವದ ನಿಜ ಸ್ವರೂಪದ ಅರಿವಾದಾಗ ಅಹಂಕಾರ ಪ್ರಚೋದಿತವಾಗಿರ್ತಕ್ಕಂಥ ಕಾರ್ಯಗಳೆಲ್ಲ ನಾಶವಾಗ್ತದೆ ಅಹಂಕಾರ ಪ್ರಚೋದಿತ ಅಂತ ಹೇಳಿದರೆ ನಾನು ನನ್ನದು ಎನ್ನತಕ್ಕಂಥ ಭಾವ ನಾಶವಾಗ್ತದೆ ಸರ್ವಾತ್ಮ ಭಾವ ಬರ್ತದೆ ಎಲ್ಲರೊಳಗೂ ಒಂದೇ ತತ್ವ ಇದೆ ಅಂತ ಹೇಳುವ ಭಾವ ಬರ್ತದೆ ಅಜ್ಞಾನದಿಂದರೆ ನಾವು ಕಂಬವನ್ನು ಗುರುತಿಸದೆ ಅದನ್ನು ದೆವ್ವ ಅಂತೇಳಿ ತಿಳಿದು ಹೆದರುವಂಥದ್ದು ನಿಜವಾಗಿಯೂ ಭೂತವೆಂಬಂತಹ ತಪ್ಪು ಭಾವನೆಗೆ ಕಾರಣ ಕಂಬದ ಅಜ್ಞಾನ ಕಂಬದ ಕುರಿತಾದ ಅಜ್ಞಾನ ಹಾಗೆಯೇ ಸರ್ವಧಾರಿಯಾದಂತಹ ಬ್ರಹ್ಮನ ಮೇಲೆ ಈ ವೈವಿಧ್ಯ ಪ್ರಪಂಚದ ಕಲ್ಪನೆಯಿದೆ ಈ ಅವ್ಯವಸ್ಥಿತಿಯಲ್ಲಿ ನಾವು ನಮ್ಮಲ್ಲಿಯೇ ವಿವಿಧ ಭಯಾನಕ ಕಲ್ಪನೆಗಳ ಬಲೆಯನ್ನು ಸೃಷ್ಟಿಸಿಕೊಳ್ತೇವೆ ಅನಂತರ ದೇಹ ಇಂದ್ರಿಯ ಬುದ್ಧಿ ಈ ಉಪಕರಣಗಳೇ ನಾವು ಅಂತೇಳಿ ಮೋಸ ಹೋವಿ ನಮ್ಮ ಸ್ವರೂಪವನ್ನು ನಾವು ಮರೀತೇವೆ ಹೀಗೆ ನಮ್ಮದೇ ಸೃಷ್ಟಿ ಜಾಗದಲ್ಲಿ ಸಿಕ್ಕಿಕೊಂಡು ಅಜ್ಞಾನದಿಂದ ತೊಳಲುತ್ತೇವೆ ಈ ವೈವಿಧ್ಯಭರಿತವಾದ ದ್ವೈತ ಪ್ರಪಂಚದ ಹಿಂದಿರುವ ದ್ವೈತ ಪ್ರಪಂಚ ಅಂತ ಹೇಳಿದರೆ ಎರಡಾಗಿ ತೋರುವಂತಹದ್ದು ಸುಖ ದುಃಖ ಕಷ್ಟ ಸುಖ ನೋವು ನಲಿವು ಬಿಸಿ ತಣ್ಣಗೆ ಹೀಗೆ ಈ ದ್ವಂದ್ವಗಳನ್ನೇ ಕೂಡಿರತಕ್ಕಂಥ ಪ್ರಪಂಚ ಇದರ ಹಿಂದಿರುವ ಒಂದೇ ಒಂದು ಸತ್ಯ ವಸ್ತುವನ್ನು ನಾವು ಅರಿತಾಗ ಕನಸೆಲ್ಲವೂ ಕನಸು ಕಂಡವನನ್ನೂ ಸೇರಿಸಿ ಲೀನವಾಗುವಂತೆ ಈ ಜಗತ್ತೆಲ್ಲವೂ ಅದರ ಅಸ್ತಿತ್ವವನ್ನು ಕಳ್ಕೊಂಡು ಆತ್ಮನಲ್ಲಿ ಲೀನವಾಗ್ತದೆ ಕಂಬದ ಅಜ್ಞಾನ ನಮಗೆ ಭೂತ ದರ್ಶನಕ್ಕೆ ಕಾರಣ ಕಂಬದ ಕುರಿತಾದ ಅಜ್ಞಾನ ಭೂತದ ದಪ್ಪ ಹೊಟ್ಟೆ ಸಣ್ಣ ಕೈಕಾಲುಗಳು ಕಣ್ಣು ಅದರ ಚಲನೆ ಎಲ್ಲ ನಮ್ಮ ಕಲ್ಪನೆ ಕಂಬದ ಕುರಿತಾದ ಅಜ್ಞಾನವೇ ಈ ಭೂತಾಕಾರ ಈ ಕಾರಣ ಜ್ಞಾನ ನಿರ್ಮೂಲವಾದಾಗ ಅದರ ಪರಿಣಾಮವಾದಂಥ ಭೂತವು ಕೂಡ ನಷ್ಟವಾಗ್ತದೆ ಈ ಕಾರಣದ ಅಜ್ಞಾನ ಅಂದರೆ ಸ್ಥಾಣು ಒಂದು ಮೋಟು ಮರ ಅಲ್ಲಿ ಕಾರಣ ಇದೆ ಭೂತಾಂತ್ರೆ ಕಾಣಲಿಕ್ಕೆ ಆದರೆ ಅದರ ಅಜ್ಞಾನ ಅದರ ಬಗೆಗಿನ ಅಜ್ಞಾನ ಏನದು ಭೂತ ಎನ್ನುತಕ್ಕಂಥ ಅಜ್ಞಾನ ಅದರ ಕುರಿತಾದ ಅಜ್ಞಾನ ನಿರ್ಮೂಲನೆ ಅದರ ಪರಿಣಾಮ ಯಾವುದು ಭೂತ ಅಂತೇಳಿ ಕಂಡದ್ದು ಅದು ಕೂಡ ನಷ್ಟವಾಗಿ ಹೋಗ್ತದೆ ನಮ್ಮ ಜೀವಭಾವನೆ ನಾಶವಾಗಲು ಅದರ ಕಾರ್ಯವಾದಂತ ಸಕಲ ಬಂಧನವೂ ನಷ್ಟವಾಗಿ ಅಂದರೆ ಬ್ರಹ್ಮ ಅಂತೇಳಿ ಅರಿತ ಮೇಲೆ ಜೀವಭಾವವು ನಾಶ ಆಗ್ತದೆ ನಾನು ಬ್ರಹ್ಮವೇ ಅಂತೇಳಿ ಅರ್ಥ ಆಗ್ತದೆ ಆಮೇಲೆ ಅದರ ಕಾರ್ಯ ಏನು ಜೀವ ಏನು ಮಾಡ್ತಾನೆ ಆ ಕಾರ್ಯವಾದಂಥ ಸಕಲ ಬಂಧನ ನಾನು ಮಾಡಿದ್ದು ನನ್ನದು ಎನ್ನತಕ್ಕಂಥ ಬಂಧನ ಎಲ್ಲವೂ ಕೂಡ ನಷ್ಟವಾಗಿ ನಮಗೆ ಬಿಡುಗಡೆ ಅದೇ ಮೋಕ್ಷ ನಾನಲ್ಲ ದೇಹ ಇಂದ್ರಿಯಗಳು ಮಾಡಿದ್ದು ಕೆಲಸಗಳು ಆತ್ಮ ಶು ನಿತ್ಯ ಶುದ್ಧ ಬುದ್ಧ ಅಜರ ಅಮರವಾದ ಚೈತನ್ಯ ಅದೇ ನಾನು ಈ ದೇಹ ಇಂದ್ರಿಯಗಳು ನಾನಲ್ಲ ಎನ್ನುವಂಥ ಭಾವನೆ ಬಂದಾಗ ನಮಗೆ ಆ ಭಾವಬಂಧನವು ನಮ್ಮಿಂದ ಬಿಟ್ಟು ಹೋಗ್ತದೆ ಅಂತೇಳಿ ಹೇಳ್ತಾಯಿದ್ದಾರೆ ನಲವತ್ತೈದನೇ ಶ್ಲೋಕದಲ್ಲಿ ಇನ್ನು ನಲವತ್ತಾರನೇ ಶ್ಲೋಕ ತತ್ವಸ್ವರೂಪಾನುಭವಾದು ಉತ್ಪನ್ನ ಜ್ಞಾನಮಂಜಸ ಅಹಂ ಮಮೇತಿ ಜ್ಞಾನ ಬಾಧತೆ ದಿಗ್ಭ್ರಮಾಧಿವತ್ ತತ್ವಸ್ವರೂಪದ ಅನುಭವದಿಂದ ಹುಟ್ಟಿದ ಜ್ಞಾನವು ತತ್ವಸ್ವರೂಪ ಅನುಭವಾದು ಉತ್ಪನ್ನ ಜ್ಞಾನ ನಾನು ನನ್ನದು ಎಂಬ ಅಜ್ಞಾನವನ್ನು ಅಹಂ ಮಮ ಇ ಚ ಅಜ್ಞಾನ ಈ ಅಜ್ಞಾನವನ್ನು ಸರಿಯಾದ ತಿಳುವಳಿಕೆಯು ದಿಗ್ಭ್ರಮಾದಿಗಳನ್ನು ಹೋಗಿ ಹೋಗಲಾಡಿಸುವಂತೆ ದಿಗ್ಭ್ರಮಾದಿವತ್ ಬಾಧತೆ ಹ್ಞೂ ಈ ಅಜ್ಞಾನ ದಿಗ್ಭ್ರಮೆಯಂತೆ ನಮಗೆ ಭಾವ ಭಾವ ಬಾಧಿಸ್ತದೆ ಅಂಜಸ ಬಹು ಬೇಗನೆ ಚೆನ್ನಾಗಿ ಅದು ಯಾವುದು ತತ್ವಸ್ವರೂಪದ ಅನುಭವ ಅದರಿಂದ ಉತ್ಪನ್ನವಾದ ಜ್ಞಾನವು ಹೋಗಲಾಡಿಸ್ತದೆ ನಾನು ನನ್ನದು ಎನ್ನುವಂಥ ಭಾವವನ್ನು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಶಂಕರಾಚಾರ್ಯ ಶ್ಲೋಕಕ್ಕೆ ಅನುವಾದವನ್ನು ಮಾಡ್ತಾ ಹೇಳ್ತಾ ಇದ್ದಾರೆ ತತ್ವಸ್ವರೂಪ ಅನುಭವಾದು ಉತ್ಪನ್ನಂ ಜ್ಞಾನಮಂಜಸ ಅಹಂ ಮಮೇತಿ ಚಾ ಜ್ಞಾನ ಬಾಧತೆ ದಿಗ್ಭ್ರಮಾಧಿವ ಸೂರ್ಯನು ದಿಗ್ಭ್ರಮೆಯನ್ನು ಹೋಗಲಾಡಿಸುವಂತೆಯೇ ಯಾವುದು ದಿಗ್ಭ್ರಮೆ ಇದು ನಿಜವಾದ ದಿಗ್ಭ್ರಮೆಯನ್ನು ಹೋಗಲಾಡಿಸೋದು ಸೂರ್ಯ ದಿಕ್ಕಿನ ಭ್ರಮೆ ಯಾವುದು ಪಶ್ಚಿಮ ಯಾವುದು ಪೂರ್ವ ಅಂಥೇಳಿ ನಮಗೆ ಭ್ರಮೆ ಇರ್ತದೆ ಗೊತ್ತಿರುವುದಿಲ್ಲ ಆದರೆ ಸೂರ್ಯ ಅದನ್ನು ಹೋಗಲಾಡಿಸ್ತಾನೆ ಸೂರ್ಯೋದಯ ಆದ ಬಳಿಕ ನಮಗೆ ಇದು ಪೂರ್ವ ದಿಕ್ಕು ಅಂತ ಗೊತ್ತಾಗ್ತದೆ ಸೂರ್ಯ ನಮಗೆ ದಿಕ್ಕು ಸಾಮಾನ್ಯವಾಗಿ ಗೊತ್ತಾಗ್ತದೆ ಹಾಗಾಗಿ ಹೇಗೆ ಸೂರ್ಯನೂ ದಿಗ್ಭ್ರಮೆಯನ್ನು ಹೋಗಲಾಡಿಸ್ತಾನೋ ಹಾಗೆಯೇ ತತ್ವ ಸ್ವರೂಪದ ಅನುಭವದಿಂದ ಉಂಟಾದಂಥ ಜ್ಞಾನವು ನಾನು ನನ್ನದು ಎಂಬ ತಜ್ಞಾನವನ್ನು ಕೂಡಲೇ ಜ್ಞಾನ ಸೂರ್ಯ ಅದು ಜ್ಞಾನ ಸೂರ್ಯನು ಅಜ್ಞಾನವನ್ನು ಹೋಗಲಾಡಿಸ್ತಾನೆ ಡಾಕ್ಟರ್ ಬಿ ರಂಗನಾಥ್ ಅವರ ಅಭಿಪ್ರಾಯ ಇನ್ನು ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರೆ ಆತ್ಮಜ್ಞಾನವು ನಾನು ನನ್ನದು ಎನ್ನುವಂತಹ ಅಜ್ಞಾನವನ್ನು ದಿಕ್ಕು ತಿಳಿಯದವನಿಗೆ ಸರಿಯಾಗಿ ಕೊಟ್ಟ ತಿಳುವಳಿಕೆಯು ದಿಗ್ಭ್ರಮೆಯನ್ನು ಹೋಗಲಾಡಿಸುವಂತೆಯೇ ಈ ಆತ್ಮಜ್ಞಾನವು ನಾನು ನನ್ನದು ಎನ್ನುವಂತಹ ಅಜ್ಞಾನವನ್ನು ನಾಶಪಡಿಸುತ್ತದೆ ಆತ್ಮಜ್ಞಾನದಿಂದ ಉಂಟಾದ ಅನುಭವವು ಸಕಲ ವಿಧವಾದ ತಪ್ಪು ಭಾವನೆಗಳಿಗೂ ಮೂಲಕಾರಣವಾದ ಅಜ್ಞಾನವನ್ನು ತಕ್ಷಣ ಕಳೆಯುತ್ತದೆ ಅದರಿಂದ ಉಂಟಾಗಿದ್ದ ಅಹಂಕಾರವು ಸಹ ನಾಶವಾಗ್ತದೆ ಈ ವಿಧವಾದ ಸಂಕುಚಿತ ಅವಿರೂಪಗೊಂಡ ಕೃತ್ರಿಮ ವ್ಯಕ್ತಿತ್ವವೇ ನಾನು ನನ್ನೊಂದು ಎಂಬಂಥ ಅಭಿಮಾನದ ತಳಹದಿಯಾಗಿರ್ತದೆ ಕೃತ್ರಿಮ ವ್ಯಕ್ತಿತ್ವ ಅಂದರೆ ನಾನು ಮನುಷ್ಯ ಎನ್ನತಕ್ಕಂಥ ಭಾವನೆ ಅಥವಾ ನಾನು ಈ ದೇಹ ನಾನು ಬುದ್ಧಿ ಮನಸ್ಸು ಇಂದ್ರಿಯ ಚಿತ್ತ ಅಹಂ ಈ ರೀತಿಯಾದಂಥ ಭಾವನೆಗಳು ಅದು ಕೃತ್ರಿಮ ವ್ಯಕ್ತಿತ್ವ ನಿಜ ವ್ಯಕ್ತಿತ್ವ ಯಾವುದು ನಮ್ಮದು ಆತ್ಮಸ್ವರೂಪ ಅದೇ ಬ್ರಹ್ಮಸ್ವರೂಪ ಹೊಸ ಊರಿನಲ್ಲಿ ಪೂರ್ವ ಯಾವುದು ಪಶ್ಚಿಮ ಯಾವುದು ಅಂತೇಳಿ ನೀವು ಭ್ರಾಂತಿಕೊಳ್ತೀರಿ ಆಗ ನಿಮಗೆ ಸೂರ್ಯೋದಯ ಸಹಾಯ ಮಾಡುತ್ತದೆ ಇದು ಪೂರ್ವ ದಿಕ್ಕು ಸೂರ್ಯ ಮೂಡಿದ ದಿಕ್ಕು ಅಂತೇಳಿ ಅದರಿಂದ ದಿಕ್ಕು ನಿಮಗೆ ಸರಿಯಾಗಿ ದರ್ಶನ ಆಗ್ತದೆ ದಿಗ್ಭ್ರಮೆ ಉಂಟಾದಲ್ಲಿ ದಿಗ್ ದರ್ಶನ ಸೂರ್ಯನಿಂದ ಹಾಗೆಯೇ ಆತ್ಮೋದಯವಾದಾಗ ಸೂರ್ಯೋದಯ ಆದಾಗ ಹೇಗೆ ದಿಗ್ ದರ್ಶನ ಉಂಟಾಗ್ತದೋ ದಿಗ್ಭ್ರಮೆ ಹೋಗ್ತದೋ ಹಾಗೆ ಆತ್ಮೋದಯವಾದಾಗ ಅಂದರೆ ಆತ್ಮಜ್ಞಾನದ ಉದಯವಾದಾಗ ಜಡವಸ್ತುಗಳ ಅನೇಕ ದ್ವೈತ ಭಾವನೆಗಳ ಅಂತರಾಳದಲ್ಲಿ ಏನನ್ನೂ ಅರಿಯದೆ ಯಾವ ರೀತಿಯ ವಿವೇಚನೆ ಇಲ್ಲದೆ ತೊಡಗುತ್ತಾ ಇದ್ದಂತಹ ನಮಗೆ ಸರಿಯಾದ ಮಾರ್ಗ ಮುಂದೆ ಉತ್ತಮ ಜೀವನ ನಡೆಸಲು ಸಾಧ್ಯವಾಗ್ತದೆ ಬುದ್ಧಿವಂತನಾದ ವಿದ್ಯಾರ್ಥಿ ಮನಸ್ಸಿನಲ್ಲಿ ಉದ್ಭವಿಸಬಹುದಾದಂಥ ಸಂಶಯವನ್ನು ಆಚಾರ್ಯ ಶಂಕರರು ಊಹಿಸಿದಂತೆ ತೋರ್ತದೆ ಈ ಶ್ಲೋಕದಲ್ಲಿ ಅಂದರೆ ನಮ್ಮ ಸಾಮಾನ್ಯ ಜೀವನದಲ್ಲಿ ಒಂದು ವಸ್ತುವಿನ ಜ್ಞಾನ ಇನ್ನೊಂದು ವ ವಸ್ತುವಿನ ಅಜ್ಞಾನವನ್ನು ಕಳೆಯಲಾರದು ನಿಜ ಜೀವನದಲ್ಲಿ ಒಂದು ವಸ್ತುವಿನ ಬಗೆಗಿನ ಜ್ಞಾನ ಇನ್ನೊಂದು ವಸ್ತುವಿನ ಅಜ್ಞಾನವನ್ನು ಹೋಗಲಾಡಿಸುವುದಿಲ್ಲ ಸಾಮಾನ್ಯ ಉದಾಹರಣೆಗೆ ಮಡಿಕೆಯ ವಿಷಯದಲ್ಲಿ ಉಂಟಾದ ಜ್ಞಾನ ಗಡಿಯಾರದ ವಿಷಯದಲ್ಲಿ ನನಗಿರುವ ಅಜ್ಞಾನವನ್ನು ಕಳೆಯುವುದಿಲ್ಲ ಹೋಗಲಾಡಿಸುವುದಿಲ್ಲ ಗಡಿಯಾರದ ಬಗ್ಗೆಯೇ ಜ್ಞಾನ ಹೊಂದಬೇಕು ನಾನು ಗಡಿಯಾರದ ಬಗೆಗಿನ ಅಜ್ಞಾನ ಹೋಗಬೇಕೆಂದರೆ ಲೌಕಿಕವಾಗಿ ಲೌಕಿಕವಾದ ಉದಾಹರಣೆಗಳಲ್ಲಿ ಆದರೆ ಈ ಶ್ಲೋಕ ಏನು ಹೇಳ್ತದೆ ಆತ್ಮಜ್ಞಾನವು ಅಜ್ಞಾನ ಜನಿತವಾದ ನಾನು ನನ್ನದೇ ಅನ್ನೋ ಭಾವನೆಗಳನ್ನು ಕಳೀತದೆ ಅಂತ ಹೇಳ್ತದೆ ಇದು ನಮ್ಮ ನಿತ್ಯ ಜೀವನದ ಅನುಭವಕ್ಕೆ ವಿರೋಧವಲ್ಲವೆ ಅಂತೇಳಿ ಭಾಸೆ ಆಗ್ತದೆ ಯಾಕಂದರೆ ಆತ್ಮಜ್ಞಾನ ಅಂದರೆ ಆತ್ಮದ ಬಗೆಗಿನ ಜ್ಞಾನ ಅದು ನಾನು ನನ್ನದೇ ಎನ್ನುವಂತಹ ಅಜ್ಞಾನವನ್ನು ಹೇಗೆ ಹೋಗಲಾಡಿಸ್ತದೆ ಅಂಥೇಳಿ ನಮಗೆ ವಿಚಿತ್ರ ತೋರ್ಬೋದು ಉದಾಹರಣೆಗೆ ಒಂದು ಕಾರಿನ ಬಗ್ಗೆ ಇರುವಂತಹ ಜ್ಞಾನ ಬೈಕಿನ ಬಗ್ಗೆ ಇರುವ ಜ್ಞಾನವನ್ನು ಬೈಕಿನ ಬಗ್ಗೆ ಇರುವಂತಹ ಅಜ್ಞಾನವನ್ನು ಹೇಗೆ ಹೋಗಲಾಡಿಸಬಾರದು ಬೈಕಿನ ಬಗ್ಗೆ ತಿಳಿಬೇಕಾಗ್ತದೆ ಕಾರಿನ ಬಗ್ಗೆ ತಿಳಿದರೆ ಬೈಕಿನ ಬಗ್ಗೆ ಗೊತ್ತಾಗೋದಿಲ್ಲ ಅಂತೇಳಿ ನಮಗೆ ಕಾಣಬಹುದು ಆದರೆ ಈ ಆತ್ಮಜ್ಞಾನದ ಬಗ್ಗೆ ವಿಶೇಷವಾಗಿ ಏನು ಹೇಳ್ತಾರೆ ಇದನ್ನು ವಿವರಿಸಲಿಕ್ಕೆ ಶಂಕರಾಚಾರ್ಯ ಆಯ್ದುಕೊಂಡಿರುವಂತಹ ಉಪಮಾನ ಅತ್ಯಂತ ಸಮಂಜಸವಾಗಿದೆ ಅಂದರೆ ತಾನು ನಡೆಯುತ್ತಾ ಇರುವಂತಹ ದಿಕ್ಕಿನ ಬಗ್ಗೆ ಪ್ರಯಾಣಿಕನಿಗೆ ಸಂಶಯ ಬಂದಾಗ ಯಾರನ್ನಾದರೂ ಕೇಳಿದರೆ ಅವನು ಇದು ಪಶ್ಚಿಮ ಅಂತೇಳಿ ತೋರಿಸಿದರೆ ಅದರಿಂದ ಉಂಟಾದರೆ ಜ್ಞಾನ ಒಮ್ಮೆಗೆ ಪ್ರಯಾಣಿಕನ ಮನಸ್ಸಿನಲ್ಲಿರುವಂತಹ ಉತ್ತರ ದಕ್ಷಿಣ ಪೂರ್ವ ದಿಕ್ಕುಗಳ ಭ್ರಾಂತಿಯನ್ನು ತೊಡಗಿಸುವುದಿಲ್ವೇ ಒಂದು ಪಶ್ಚಿಮ ಅಂತ ಗೊತ್ತಾದರೆ ಪೂರ್ವ ಯಾವುದು ಗೊತ್ತಾಗ್ತದೆ ದಕ್ಷಿಣ ಗೊತ್ತಾಗ್ತದೆ ಉತ್ತರ ಗೊತ್ತಾಗ್ತದೆ ಯಾಕೆಂದರೆ ಇತರ ದಿಕ್ಕುಗಳಿಗೂ ಗೊತ್ತಾದ ದಿಕ್ಕಿಗೂ ನಿರ್ದಿಷ್ಟವಾದ ಸಂಬಂಧ ಇದೆ ಹಾಗಾಗಿ ಒಂದಕ್ಕೊಂದು ಸಂಬಂಧ ಈಗ ನಾವು ಗಡಿಯಾರಕ್ಕೂ ಅಥವಾ ಮಡಿಕೆಗೂ ಸಂಬಂಧ ಇಲ್ಲ ಅಥವಾ ಬೈಕಿಗೂ ಕಾರಿಗೂ ಸಂಬಂಧ ಇಲ್ಲ ಬೇರೆ ಬೇರೆ ಅದು ಆದರೆ ದಿಕ್ಕಿಗೆ ಹಾಗಲ್ಲ ಒಂದು ದಿಕ್ಕು ಗೊತ್ತಾದರೆ ಉಳಿದ ಮೂರು ಅಥವಾ ಎಲ್ಲ ದಿಕ್ಕುಗಳನ್ನು ನಾವು ತಿಳಿಯಬೌದು ಯಾಕಂದರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಸಂಬಂಧ ಇದೆ ಒಂದಕ್ಕೊಂದು ಅದರ ಸಹಾಯದಿಂದ ಪ್ರಯಾಣಿಕ ಕೂಡಲೇ ನಾಲ್ಕು ದಿಕ್ಕುಗಳನ್ನು ತಿಳಿಯಬಲ್ಲ ಹಾಗೆಯೇ ನಾವು ಆತ್ಮನನ್ನು ಅರಿತೊಡನೆಯೇ ದಿಗ್ದರ್ಶನವಾಗ್ತದೆ ಅಂತ ನಮಗೆ ಮಾರ್ಗದರ್ಶನ ನಮಗೂ ಪ್ರಪಂಚದ ವಸ್ತುಗಳಿಗೂ ಇರುವ ಸರಿಯಾದ ಸಂಬಂಧವನ್ನು ನಾವು ಅರಿಯುತ್ತೇವೆ ಸರ್ವವ್ಯಾಪಿಯು ಸರ್ವರಲ್ಲಿಯೂ ಇರುವ ಏಕೈಕ ಆತ್ಮನ ಅರಿವಾದಾಗ ನಾನು ನನ್ನದು ಎನ್ನುವ ಪದಗಳು ನಿರರ್ಥಕವಾಗ್ತವೆ ಯಾಕೆ ಎಲ್ಲರೊಳಗಿರತಕ್ಕಂಥ ಆತ್ಮ ಅದೇ ಪ್ರಚೋದಕ ಶಕ್ತಿ ಹೇಗೆ ಎಲ್ಲ ಸಲಕರಣೆಗಳಲ್ಲಿ ಇರತಕ್ಕಂಥ ವಿದ್ಯುತ್ತು ಆ ಎಲ್ಲ ಸಲಕರಣೆಗಳನ್ನು ಚಲಾಯಿಸ್ತದೋ ಅದೇ ರೀತಿಯಲ್ಲಿ ಹಾಗಾಗಿ ಇಲ್ಲಿ ಸ್ವರೂಪ ಆ ವಿದ್ಯುತ್ತು ಉಳಿದವರ ಸ್ವರೂಪವೂ ಅದೇ ಎಲ್ಲರದ್ದು ಕೂಡ ಆದರೆ ನಾನು ಫ್ಯಾನ್ ಆಗಿರ್ಬೋದು ಇನ್ನೊಬ್ಬ ಇಸ್ತ್ರಿಬೆಟ್ಟಿಗಿರ್ಬೋದು ಅಷ್ಟೇ ಸಲಕರಣೆಗಳು ಬೇರೆ ಬೇರೆ ಅಷ್ಟೆ ಹೀಗೆ ನಮಗೆ ತಿಳಿಯಲಿ ತಿಳಿಯದೇ ಇರಲಿ ದಿಕ್ಕುಗಳು ಸದಾ ನಿರ್ದಿಷ್ಟವಾಗಿಯೇ ಇವೆ ಅಲ್ವೇ ನಮಗೆ ತಿಳಿದಿಲ್ಲ ಅಂತ ಹೇಳಿದರೆ ಅದು ಇಲ್ಲ ಅಥವಾ ಅದು ವ್ಯತ್ಯಾಸ ಆಗ್ತದೆ ಅಂತ ಏನಿಲ್ಲ ನಮಗೆ ತಿಳಿಯದಿರುವ ವಸ್ತು ಹಾಗೆಯೇ ಕೂಡ ನಮಗೆ ಭ್ರಾಂತಿ ಇರುವವರೆಗೂ ನಾವು ಪೂರ್ವವನ್ನು ಪಶ್ಚಿಮ ಅಂತೇಳಿ ಭಾವಿಸಬಹುದು ಆದರೆ ಸರಿಯಾದ ತಿಳುವಳಿಕೆ ನಮಗೆ ದಿಕ್ಕುಗಳ ಜ್ಞಾನವನ್ನು ಕೊಡ್ತದೆ ಹಾಗೆಯೇ ಆತ್ಮವನ್ನು ಅರಿತಾಗ ನಾವು ಪ್ರಪಂಚದಲ್ಲಿ ನಮ್ಮ ಸಂಬಂಧವನ್ನು ಸರಿಯಾಗಿ ಅರಿತುಕೊಂಡು ಸಮ ಸಮದೃಷ್ಟಿಯಿಂದ ಖಚಿತವಾಗಿ ನಡೆಯಬಹುದು ನಾವು ನಮ್ಮ ಜೀವನವು ಮಧುರವಾಗ್ತದೆ ಯಾಕಂದರೆ ತತ್ವ ಜಿಜ್ಞಾಸ್ಯಂ ಏನ ಭೂಯೋ ನ ದುಃಖಂ ಅಂತೇಳಿ ಹೇಳಿದ್ದಾರೆ ಅನ್ನ ಸೂಕ್ತದಲ್ಲಿ ಬರ್ತದೆ ಅಂದರೆ ತತ್ವವನ್ನು ಜಿಜ್ಞಾಸೆ ಮಾಡಬೇಕು ತತ್ವವನ್ನು ತಿಳಲಿಕ್ಕೆ ಪ್ರಯತ್ನಿಸಬೇಕು ಯಾಕೆ ಅದರಿಂದ ಮುಂದೆ ದುಃಖವಿರುವುದಿಲ್ಲ ಅಂಥೇಳಿ ಹಾಗಾಗಿ ಆಹಾರ ಬೇಕು ನಮಗೆ ಅಂದರೆ ಆಹಾರವನ್ನು ಯಾಕೆ ತಯಾರು ಮಾಡಬೇಕು ಅಥವಾ ಹೇಗೆ ತಯಾರು ಮಾಡಬೇಕು ಕರ್ಮ ಕೆಲಸ ಮಾಡಬೇಕು ಯಾವುದಕ್ಕೆ ಆಹಾರವನ್ನು ಸಂಪಾದಿಸಲಿಕ್ಕೆ ಹೊಟ್ಟೆ ತುಂಬಿಸಲಿಕ್ಕೆ ಹೊಟ್ಟೆ ತುಂಬಿಸುವುದೇ ಹಾಕಿ ಆಹಾರಾರ್ಥಂ ಕರ್ಮ ಕುರಿಯಾದ ಅನಿಂದ್ಯಂ ಅನಿಂದ್ಯವಾದ ಕರ್ಮವನ್ನು ಮಾಡಿ ಆಹಾರವನ್ನು ಆಹಾರಕ್ಕಾಗಿ ಅನಿಂದ್ಯವಾದ ಕರ್ಮ ಮಾಡಬೇಕು ನಿಂದ್ಯವಾದ ಕರ್ಮ ಅಲ್ಲ ಯಾರು ನಿಂದಿಸುವಂತಹ ಕರ್ಮ ಮಾಡಬಾರ್ದು ಅನಿಂದ್ಯವಾದ ಕರ್ಮವನ್ನು ಮಾಡಬೇಕು ನಿಂದಿಸುವುದೇ ಇರ್ತಕ್ಕಂಥ ಕೆಲಸ ಮಾಡಬೇಕು ಯಾವುದಕ್ಕೆ ಆಹಾರ ಸಂಪಾದನೆಗೋಸ್ಕರ ಸಂಪಾದನೆ ಹಾಕಿ ಆಹಾರ ಕುರಿಯಾದ ಆಹಾರಂ ಪ್ರಾಣ ಸಂರಕ್ಷಣಾರ್ಥಂ ಪ್ರಾಣವನ್ನು ರಕ್ಷಿಸ್ಲಿಕ್ಕಷ್ಟೇ ಪ್ರಾಣ ಆರಕ್ಷ್ಯಾ ತತ್ವಜಿಜ್ಞಾಸನ ಅರ್ಥಂ ಪ್ರಾಣಗಳು ಯಾಕೆ ರಕ್ಷಿಸಬೇಕು ಪ್ರಾಣವನ್ನು ತತ್ವಜಿಜ್ಞಾಸಿಗಾಗಿ ಅದು ಯಾಕೆ ತತ್ವಜಿಜ್ಞಾಸಂ ಏನ ಭೂಯೋ ದುಃಖಂ ಯಾವುದರಿಂದ ಮುಂದೆ ದುಃಖವೇ ಇಲ್ಲೂ ಇರುವುದಿಲ್ವೋ ಅದೇ ತತ್ವಜಿಜ್ಞಾಸೆ ತತ್ವವನ್ನು ತಿಳಿಯುವಂಥದ್ದು ಆ ತತ್ವ ಅದನ್ನು ತಿಳಿದ್ರೆ ಆಮೇಲೆ ದುಃಖವಿರುವುದಿಲ್ಲ ಅದಕ್ಕೋಸ್ಕರ ನಾವು ಸಂಪಾದನೆ ಮಾಡಬೇಕು ಅದನ್ನು ಅದಕ್ಕೆ ವಿನಿಯೋಗ ಮಾಡಬೇಕು ಯಾವುದಕ್ಕೆ ತತ್ವಜಿಜ್ಞಾಸೆಗೆ ಹಾಗೂ ಪ್ರಾಣರಕ್ಷಣೆಗೆ ಹೀಗೆ ಇಲ್ಲಿ ಇದು ವಿಷಯವನ್ನು ಹೇಳ್ತಾಯಿದ್ದಾರೆ ಮುಂದೆ ನಲವತ್ತ ಶ್ಲೋಕ ಸಮ್ಯಕ್ ವಿಜ್ಞಾನವಾನ್ ಯೋಗೀ ಸ್ವಾತ್ಮನ್ಯೇವಾಖಿಲಂ ಸ್ಥಿತ ಸರ್ವಮಾತ್ಮ ನಮೀಕ್ಷತೆ ಜ್ಞಾನಚಕ್ಷುಷ ಅಂಥೇಳಿ ಅಂದರೆ ಸರಿಯಾದ ತಿಳುವಳಿಕೆಯುಂಟಾದ ಯೋಗಿಯು ಸಮ್ಯಗ್ ವಿಜ್ಞಾನವಾನ್ ಯೋಗಿ ಸ್ವಾತ್ಮನ್ಯೇವ ಅಖಿಲಂ ಸ್ಥಿತ ಜ್ಞಾನಚಕ್ಷುಷ ತನ್ನ ಜ್ಞಾನ ನೇತ್ರದಿಂದ ಅಂದರೆ ತನ್ನ ಜ್ಞಾನಶಕ್ತಿಯಿಂದ ತಿಳುವಳಿಕೆಯಿಂದಾಗಿ ಜ್ಞಾನವೆಂಬಂತಹ ನೇತ್ರ ಕಣ್ಣು ದಿಗ್ದರ್ಶಕ ಅದರ ಮೂಲಕ ತನ್ನಲ್ಲಿಯೇ ಸ್ವಾತ್ಮನಿ ಎವ ಅಖಿಲಂ ಸ್ಥಿತ ತನ್ ಎಲ್ಲ ಪ್ರಪಂಚವನ್ನು ತನ್ನಲ್ಲಿಯೇ ಇರುವ ಹಾಗೆ ಕಾಣತಾನೆ. ಹಾಗೆಯೇ ಏವಂಚ ಸರ್ವಂ ಆತ್ಮಾನಂ ಈ ಕ್ಷತೆ ಎಲ್ಲವೂ ತಾನೇ ಎಂಬುದನ್ನು ಕೂಡ ಕಂಡುಕೊಳ್ತಾನೆ ಎಲ್ಲವೂ ನನ್ನೊಳಗಿಯೂ ಎಲ್ಲರೊಳಗೂ ತಾನೇ ಇರುವುದಾಗಿಯೂ ಅವನು ತಿಳಿಯುತ್ತಾನೆ ಅಂತೇಳಿ ಭಗವದ್ಗೀತೆಯಲ್ಲೂ ಕೂಡ ಇದೇ ರೀತಿಯ ಶ್ಲೋಕ ಬರ್ತದೆ ಹೀಗೆ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಸಮ್ಯಕ್ ವಿಜ್ಞಾನವಾನ್ ಸರಿಯಾದ ತಿಳುವಳಿಕೆ ಯೋಗಿಯು ತನ್ನ ಜ್ಞಾನ ನಿಯಂತ್ರದ ಬಲದಿಂದ ಜ್ಞಾನ ಚಕ್ಷುಷ ಎಲ್ಲವೂ ತನ್ನಲ್ಲಿಯೇ ಹಾಗೂ ತಾನು ಎಲ್ಲದರಲ್ಲಿಯೂ ಇದ್ದೇನೆ ಅಂದರೆ ಆತ್ಮ ಎನ್ನುವುದಕ್ಕಂಥದ್ದು ಎಲ್ಲೆಡೆ ವ್ಯಾಪ್ತವಾಗಿದೆ ಅದೇ ತಾನು ಎನ್ನುವಂಥ ಭಾವ ಆಗ ತನ್ನೊಳಗೆ ಎಲ್ಲವೂ ಇದೆ ತಾನು ಎಲ್ಲದರೊಳಗೂ ಇದ್ದೆ ಎನ್ನುವ ಭಾವವನ್ನು ಹೊಂದುತ್ತಾನೆ ಪೂರ್ಣ ಆತ್ಮಜ್ಞಾನವನ್ನು ತಿಳಿದಂತಾರೆ ಅಂದರೆ ಇದೀಗ ನಲವತ್ತ ಏಳನೇ ಶ್ಲೋಕ ಸಮ್ಯಕ್ ವಿಜ್ಞಾನವಾನ್ ಯೋಗಿ ಅಂದರೆ ಉತ್ತಮ ಜ್ಞಾನಿಯಾದ ಯೋಗಿಯು ಜ್ಞಾನ ಚಕ್ಷುಸ್ಸಿನಿಂದ ಸಮಸ್ತ ಜಗತ್ತನ್ನು ಆತ್ಮನಲ್ಲಿಯೂ ಮತ್ತು ಎಲ್ಲವನ್ನೂ ಒಂದೇ ಆತ್ಮನನ್ನಾಗಿ ನೋಡ್ತಾನೆ ಅಂತೇಳಿ ಅಂದರೆ ಪೂರ್ಣ ಆತ್ಮಜ್ಞಾನವನ್ನು ಪಡೆದಂತಹ ಯೋಗಿ ತನ್ನ ಜ್ಞಾನ ಚಕ್ಷುವಿನಿಂದ ಇಡೀ ಪ್ರಪಂಚವನ್ನೇ ತನ್ನಲ್ಲಿ ಕಂಡು ಅದಕ್ಕೆ ಹೇಳಿದ್ದು ಉದಾರಚರಿತಾನಂತೂ ವಸುಧೈವಕುಟುಂಬಕಂತೇಳಿ ಅಯಂ ನಿಜ ಪರೋವೆತಿ ಗಣನಾ ಲಘುಚೇತಸ ಇವನು ನನ್ನವನು ಅವನು ನನ್ನವನಲ್ಲ ಅಂ ನಿಜ ಪರೋ ಅವನು ಪರನ್ ಇಣನಾ ಲಘು ಚೇತಸಿದು ಅಲ್ಪಬುಧಿಯವರ ಸಂಕುಚಿತ ಬುದ್ಧಿಯವರ ಒಂದು ಮನಸ್ಸಿದು ಗಣನೆ ಪರಿಗಣನೆ ಲಘು ಉದಾರ ಚರಿತಾನ ವಸುಧಾ ಏವ ಕುಟುಂಬಕಂ ಈ ಜಗತ್ತೇ ಒಂದು ಕುಟುಂಬ ಉದಾರ ಚರಿತೆಯುಳ್ಳವರಿಗೆ ಎಲ್ಲ ಈ ಜಗತ್ತು ಸೃಷ್ಟಿಯೇ ಏನದು ಆತ್ಮ ಸ್ವರೂಪವಾದದ್ದು ಆತ್ಮದ ಅಭಿವ್ಯಕ್ತ ಸ್ವರೂಪ ಸೃಷ್ಟಿ ತಾನು ಕೂಡ ಆತ್ಮಸ್ವರೂಪವೇ ಅಂಥೇಳಿ ಅವನು ತಿಳಿತಾನೆ ಉದಾರ ಚರಿತೆಯುಳ್ಳವ ಹೀಗೆ ಎಲ್ಲೆಡೆಯಲ್ಲೂ ತನ್ನ ಆತ್ಮವನ್ನೇ ಕಾಣ್ತಾನೆ ಜ್ಞಾನಚಕ್ಷುನಿಂದ ಇಡೀ ಪ್ರಪಂಚವನ್ನೇ ತನ್ನಲ್ಲಿ ಕಾಣ್ತಾನೆ ಹಾಗೆಯೇ ಇಡೀ ಪ್ರಪಂಚವನ್ನು ತನ್ನಲ್ಲಿಯೋ ಆಮೇಲೆ ಎಲ್ಲೆ ಇಡೀ ಪ್ರಪಂಚದಲ್ಲಿ ತನ್ನ ಆತ್ಮವನ್ನು ಕಾಣ್ತಾನೆ ತನ್ನಲ್ಲಿ ಇಡೀ ಪ್ರಪಂಚವನ್ನು ಪ್ರಪಂಚದಲ್ಲಿ ತನ್ನನ್ನು ಕಾಣ್ತಾನೆ ಪರಿಪೂರ್ಣ ಜ್ಞಾನಿಯಾದಂತಹ ಆತ್ಮಾನುಭವನ್ನ ಹೊಂದಿದ ಮನಸ್ಸನ್ನು ಪೂರ್ಣವಾಗಿ ವಶಪಡಿಸಿಕೊಂಡು ತನ್ನ ತುಚ್ಛ ಭಾವನೆಗಳನ್ನೆಲ್ಲ ನಿರ್ನಾಮಗೊಳಿಸಿದ ಮಹಾತ್ಮನಾದ ಯೋಗಿಯು ಆತ್ಮನಲ್ಲಿಯೇ ಸ್ಥಿರನಾಗಿ ಭೋಗವಸ್ತುಗಳ ಕಡೆಗೆ ಮನಸ್ಸು ಬುದ್ಧಿ ಹರಿಯದಂತೆ ನಿಯಂತ್ರಿಸಿ ಇಡೀ ವಿಶ್ವವನ್ನೇ ತನ್ನ ಅಭಿ ತನ್ನ ಅಭಿವ್ಯಕ್ತತೆ ಮಾತ್ರ ಅಂತೇಳಿ ತಿಳಿಯುತ್ತಾನೆ ತನ್ನ ಅಭಿವ್ಯಕ್ತಿ ತಾನೇ ಪ್ರಕಟಪಟ್ಟು ವಿಶ್ವವಾಗಿ ತೋರ್ತಾ ಇದ್ದೇನೆ ಅಂತೇಳಿ ಭಾವಿಸಿ ತಿಳಿದು ಸಕಲರಲ್ಲಿಯೂ ಎಲ್ಲೆಲ್ಲೂ ತನ್ನ ಆತ್ಮವನ್ನೇ ಕಾಣ್ತಾನೆ ಹಾಗಾಗಿ ಅವನು ಇನ್ನೊಬ್ಬರನ್ನು ನೋವಿಸ್ಲಿಕ್ಕೂ ಇಷ್ಟಪಡೋದಿಲ್ಲ ಇನ್ನೊಬ್ಬರಿಗೆ ಹಿಂಸೆ ಮಾಡಲಿಕ್ಕೂ ಇನ್ನೊಬ್ಬರಿಗೆ ಕೆಟ್ಟದಾಗಬೇಕು ಅಂತೇಳಿ ಅವನು ಎಲ್ಲರಿಗೂ ಸುಖವಾಗಬೇಕು ಎಲ್ಲರಿಗೂ ಹಿತವಾಗಬೇಕು ಅಂತೇಳಿ ಭಾವಿಸ್ತಾನೆ ಯಾಕೆ ಎಲ್ಲರೊಳಗೂ ತಾನಿದ್ದೇನೆ ಅನ್ನೋ ಭಾವ ಇದೆ ಅವನಿಗೆ ತನ್ನಂತೆ ಪರರ ಬಗ್ಗೆದಡೆ ಕೈಲಾಸ ಬಿನ್ನಾಣೋಕು ಸರ್ವಜ್ಞ ಅಂತ ಹೇಳಿದ್ದು ಅದನ್ನೇ ಸರ್ವಜ್ಞನ ವಚನದಲ್ಲಿ ತನ್ನಂತೆ ಪರರನ್ನು ತಿಳಿದ್ರೆ ಅವನಿಗೆ ಕೈಲಾಸ ಅಂಥೇಳಿ ಅಲ್ಲಿ ಹೇಳಿದ್ದು ಇಲ್ಲಿ ಅದನ್ನೇ ಜೀವನ್ಮುಕ್ತತೆ ಮೋಕ್ಷ ಬಿಡುಗಡೆ ಅಂಥೇಳಿ ಅದನ್ನೇ ಹೇಳುವಂಥದ್ದು ತನಗೆ ಹೇಗೆಯೋ ಇನ್ನೊಬ್ರಿಗೂ ಹಾಗೆ ಅಂತ ತಿಳಿಯುವಂಥದ್ದು ಅಂದರೆ ತನಗೆ ಯಾವುದನ್ನು ಹೇಳಿದರೆ ಮಾಡಿದರೆ ಯೋಚಿಸಿದರೆ ತನ್ನ ಬಗ್ಗೆ ತನಗೆ ನೋವಾಗ್ತದೋ ಅದೇ ರೀತಿ ಇನ್ನೊಬ್ಬರ ಬಗ್ಗೆ ನಾವು ಯೋಚಿಸಿದರೆ ಮಾಡಿದರೆ ಹಾಂ ಅಥವಾ ಮಾತಾಡಿದರೆ ಆ ಅದೇ ರೀತಿಯಲ್ಲಿ ಅವರಿಗೂ ನೋವಾಗ್ತದೆಂದು ನಾವು ಭಾವಿಸುವಂಥದ್ದು ಇದು ನಿಜವಾದ ಜ್ಞಾನೀಯ ಲಕ್ಷಣ ಸಕಲರಲ್ಲಿಯೂ ಎಲ್ಲೆಲ್ಲೂ ತನ್ನ ಆತ್ಮನನ್ನೇ ಕಾಣ್ತಾನೆ ತನ್ನ ಆತ್ಮನನ್ನು ಬಿಟ್ಟು ಚೇತನವನ್ನು ಇಯುವಂತಹ ಅದನ್ನು ಹೊರತು ಬೆಳಕನ್ನು ಇಯುವಂತಹ ಬೇರೆ ಚೇತನ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅಂತೇಳಿ ಅರಿತಂತಹ ಪೂರ್ಣವಾಗಿ ತೆರೆದಂತಹ ಜ್ಞಾನ ಉಳ್ಳವನಾಗಿ ಜ್ಞಾನ ಚಕ್ಷು ಅವನದ್ದು ತೆರೆದಿರುತ್ತದೆ ಪೂರ್ಣವಾಗಿ ಪ್ರತಿಯೊಂದು ಆಭರಣದಲ್ಲಿಯೂ ಇರುವಂತಹ ಒಂದೇ ಬಂಗಾರವನ್ನು ಕಾಣುವ ವಿಶ್ವಕರ್ಮನಂತೆ ತನ್ನಲ್ಲಿಯೂ ಇತರರಲ್ಲಿಯೂ ಏಕರೂಪನಾಗಿರುವ ಒಳಗು ಹೊರಗು ಎಲ್ಲವೂ ಸಮಾನವಾಗಿ ತುಂಬಿರತಕ್ಕಂತಹ ಒಂದೇ ಆದ ಆ ತನ್ನ ಆತ್ಮನನ್ನು ಕಾಣ್ತಾನೆ ಹೇಗೆ ಎಲ್ಲ ಚಿನ್ನದ ಆಭರಣಗಳಲ್ಲಿ ಎಲ್ಲ ಇರುವಂತಹದ್ದು ಚಿನ್ನ ಅಂತೇಳಿ ಹೇಗೆ ವಿಶ್ವಕರ್ಮ ಇರ್ಬೋದು ಅಥವಾ ಚಿನ್ನದ ಕೆಲಸಗಾರ ಹೇಗೆ ಕಾಣ್ತಾನೋ ಅದರಲ್ಲಿರುವಂಥದ್ದೆಲ್ಲ ಚಿನ್ನವೇ ಅದು ರೂಪ ಹೊರ ಬೇರೆ ಬೇರೆ ಇರ್ಬೋದು ಆದರೆ ಚಿನ್ನ ಚಿನ್ನವೇ ಅಂತೇಳಿ ಕಾಣ್ತಾನೋ ಅದೇ ರೀತಿಯಲ್ಲಿ ಸೃಷ್ಟಿಯೆಲ್ಲವೂ ಕೂಡ ಆತ್ಮಸ್ವರೂಪವಾದದ್ದು ಅಂಥೇಳಿ ಈ ಜ್ಞಾನ ಚಕ್ಷುಸುಗಳ ಯೋಗಿಯು ಕಾಣ್ತಾನೆ ಬಂಧನಕ್ಕೆ ಕಾರಣವಾದಂತಹ ಜೀವಭಾವನೆ ಯಾವುದಿದೆ ನಾನು ಜೀವ ನಾನು ಇಂಥವ ನಾನು ಕೃಷ್ಣಮೂರ್ತಿ ನಾನು ಇನ್ನೊಬ್ಬ ಆ ಹೆಸರು ಯಾವುದಿದೆ ಅದು ಜೀವಭಾವ ಉಪಾಧಿ ಅದನ್ನು ಆತ್ಮ ಅದು ಬಂಧನಕ್ಕೆ ಕಾರಣ ನಾನು ಆತ್ಮಸ್ವರೂಪ ಅಂತೇಳಿ ತಿಳಿದರೆ ಬಂಧನ ಇಲ್ಲ ನಾನು ಇಂಥವ ಅಂತೇಳಿ ತಿಳಿದರೆ ಬಂಧನ ಆ ಜೀವಭಾವನೆಯನ್ನು ಆತ್ಮಜ್ಞಾನದಿಂದ ಪೂರ್ಣವಾಗಿ ನಾಶಪಡಿಸಿದಾಗ ಪರಿಪೂರ್ಣನಾಗಿ ಕೃತಕೃತ್ಯನಾಗಿ ಕೃತಕೃತ್ಯ ಅಂದರೆ ಮಾಡಿದ್ದರಲ್ಲಿ ಸಾರ್ಥಕತೆ ಕೃತ ಕೃತ್ಯ ಅಂದು ಮಾಡಬೇಕಾದನ್ನು ಮಾಡಿದವನಾಗಿ ಅಂತೇಳಿ ಕೃತಃ ಅಂದರೆ ಮಾಡಿದವ ಕೃತ್ಯ ಏನು ಮಾಡಬೇಕಾದದು ಕಾರ್ಯ ಅದಕ್ಕೆ ಕೃತ್ಯ ಅಂತೇಳಿ ಹೇಳೋದು ಹಾಂ ಈಗ ಉದಾಹರಣೆಗೆ ಪೂಜ್ಯ ಅಂತ ಹೇಳಿದರೆ ಏನು ಪೂಜನೀಯವಾದದ್ದು ಪೂಜಿತ ಪೂಜ್ಯನಾಗಿ ಅಂತೇಳಿ ಹೇಳಿದರೆ ಪೂಜಿಸಬೇಕಾದವರನ್ನು ಪೂಜಿಸಿದ ಹಾಗೆ ಆಗ್ತದೆ ಹಾಗೆ ಇಲ್ಲಿ ಮಾಡಬೇಕಾದ ಮಾಡಿದವನಾಗ್ತಾನೆ ಈ ರೀತಿ ತಿಳಿದರೆ ಯಾವುದು ಬಂಧನಕ್ಕೆ ಕಾರಣವಾದ ಜೀವಭಾವನೆಯನ್ನು ಆತ್ಮಜ್ಞಾನದಿಂದ ಪೂರ್ಣವಾಗಿ ನಾಶಪಡಿಸಿದರೆ ಅವನು ಪರಿಪೂರ್ಣನಾಗಿ ಕೃತಕೃತ್ಯನಾಗ್ತಾನೆ ತನ್ನ ಜೀವನದ ಗುರಿಯನ್ನು ತಲುಪಿ ತತ್ವವನ್ನು ತಿಳಿದವನಾಗಿ ಆತನು ಪುರುಷೋತ್ತಮನಾಗಿ ಬಿಡ್ತಾನೆ ಆತನೇನಾಗಿ ಬಿಡ್ತಾನೆ ಪುರುಷೋತ್ತಮನೇ ಆಗಿಬಿಡ್ತಾನೆ ಅಂಥೇಳಿ ಇಲ್ಲಿ ಬಹಳ ಚೆನ್ನಾಗಿ ಸ್ವಾಮಿ ಚಿರುಮಯಾನಂದರು ವಿವರಿಸ್ತಾ ಇದ್ದಾರೆ ನಲವತ್ತ ಎಂಟನೇ ಶ್ಲೋಕವನ್ನು ಇದು ಈ ಆತ್ಮದ ಸ್ವರೂಪದ ಬಗ್ಗೆ ಹೇಳತಕ್ಕಂತಹ ಶ್ಲೋಕ ಅದ ಸಾಲುಗಳಲ್ಲಿ ಶ್ಲೋಕ ಕೊನೆಯದ್ದು ಅದರ ನಂತರ ಜೀವನ್ಮುಕ್ತಿಯ ಬಗ್ಗೆ ವಿಚಾರ ಬರ್ತದೆ ಅಂತೇಳಿ ಸಚ್ಚಿನಂದ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾರೆ ಆತ್ಮ ಆತ್ಮಸ್ವರೂಪದಲ್ಲಿ ಕೊನೆಯ ಶ್ಲೋಕ ಆತ್ಮ ಆತ್ಮ ಆತ್ಮಸ್ವರೂಪವನ್ನು ಹೇಳತಕ್ಕಂಥ ಶ್ಲೋಕ ಇದು ಜಗತ್ ಕೊನೆಯದ್ದು ಆತ್ಮೈವೇದ್ ಜಗತ್ಸರ್ವ ಆತ್ಮನೊನ್ಯನ್ನ ಮೃದೋ ಯೀನ ಸ್ವಾತ್ಮೀಕ್ಷ ಅಂದರೆ ಅಲ್ಲಿ ನಾವು ಹಿಂದಿನ ಶ್ಲೋಕದಲ್ಲಿ ಏ ವಂಚ ಸರ್ವ ಆತ್ಮಾನಂ ಈಕ್ಷೆ ಜ್ಞಾನಚಕ್ಷುಷ ಅದು ಏಕಂಚ ಅಂತೇಳಿ ಕೂಡ ಪಾಠಾಂತರ ಇದೆ ಏಕಂಚ ಸರ್ವಂ ಆತ್ಮಾನಂ ಈಕ್ಷೆ ಜ್ಞಾನಚಕ್ಷುಷ ಒಂದೇ ಒಂದು ಆತ್ಮನನ್ನು ಕಾಣ್ತಾನೆ ಅಂತೇಳಿ ಜ್ಞಾನಚಕ್ಷುಸಿನಿಂದ ಜಗತ್ತೆಲ್ಲದರ್ ಎಲ್ಲದರಲ್ಲಿಯೂ ಕೂಡ ಹಾಗೇ ಈಗ ಎರಡನೇ ಶ್ಲೋಕ ಇದು ನಲವತ್ತೆಂಟನೇ ಶ್ಲೋಕ ಏನು ಹೇಳ್ತದೆ ಆತ್ಮೈವ ಇದಂ ಜಗತ್ ಸರ್ವಂ ಆತ್ಮನಃ ಅನ್ಯತ್ ನ ಕಿಂಚನ ಇಲ್ಲಿ ಕೂಡ ಹಾಗೆ ನ ವಿದ್ಯತೆ ಅಂತೇಳಿ ಕೂಡ ಪಾಠಾಂತರ ಇದೆ ಆತ್ಮನೋ ಅನ್ಯನ್ನ ವಿದ್ಯತೆ ಮೃದೋ ಯದ್ವದ್ ಘಟಾದೀನಿ ಸ್ವಾತ್ಮಾನಂ ಸರ್ವಮೀಕ್ಷತೆ ಅಂದರೆ ಈ ಜಗತ್ತೆಲ್ಲವೂ ಆತ್ಮನೇ ಮಣ್ಣಿಗಿಂತ ಬೇರೆಯಾದ ಗಡಿಗೆ ಮುಂತಾದವುಗಳು ಇಲ್ಲವಲ್ಲ ಮಣ್ಣಿಲ್ಲದಿದ್ದರೆ ಮಡಿಕೆ ಇದೆಯಾ ಮಣ್ಣು ಇಲ್ಲದೆ ಮಡಿಕೆಯನ್ನು ಮಾಡಬೋದೇ ಇಲ್ಲ ಅದೇ ರೀತಿಯಲ್ಲಿ ಆತ್ಮನಿಗಿಂತ ಬೇರೆಯಾಗಿ ಏನೊಂದೂ ಇಲ್ಲ ಆತ್ಮನಿಲ್ಲದೆ ಜಗತ್ತಿಲ್ಲ ಈ ಜಗತ್ತೆಲ್ಲವೂ ಆತ್ಮನೇ ಜಗತ್ತೆಲ್ಲವೂ ಆತ್ಮ ಕಾರ್ಯವಾಗಿರುವುದರಿಂದ ಅದು ಆತ್ಮನಿಗಿಂತ ಬೇರೆಯಲ್ಲ ಕಾರ್ಯ ಕಾರಣ ಎರಡೂ ಒಂದೇ ಅಂತೇಳಿ ಹೇಳ್ತಾ ಇದ್ದಾರೆ ಆತ್ಮ ಕಾರ್ಯ ಈ ಜಗತ್ತು ಕಾರಣ ಆತ್ಮನೇ ಹೀಗೆ ತನ್ನ ಆತ್ಮನೇ ಸರ್ವವೆಂದು ಕಂಡುಕೊಳ್ಳುತ್ತಾನೆ ತತ್ವವಿತು ಜ್ಞಾನಿ ಜ್ಞಾನ ಉಂಟಾದರೆ ಆತ್ಮಜ್ಞಾನ ಅಂಥೇಳಿ ಹೀಗೆ ಆತ್ಮೈವೇದಂ ಜಗತ್ಸರ್ವರ್ವ ಆತ್ಮನೋ ಅನ್ಯದ್ ನ ವಿಧ್ಯತೆ ಅಥವಾ ನ ಕಿಂಚನ ಮೃದೋ ಯದ್ವದ್ ಸ್ವಾತ್ಮ ಸ್ವಾತ್ಮನ ಸರ್ವೀಕ್ಷತೆ ಅಂದರೆ ಹೇಗೆ ಮಡಿಕೆ ಮುಂತಾದವು ಮಣ್ಣಿನವು ಅಂತೆ ಈ ಜಗತ್ತೆಲ್ಲವೂ ಆತ್ಮನೋವು ಆತ್ಮನಿಗಿಂತ ಬೇರೆ ಆದ್ದಿಲ್ಲ ಯೋಗಿಯು ಎಲ್ಲವನ್ನೂ ತನ್ನ ಆತ್ಮನನ್ನಾಗಿ ನೋಡ್ತಾನೆ ಹೇ ಸೋಮನೆ ಹೇಗೆ ಮಣ್ಣಿನ ಮುದ್ದೆಯನ್ನು ಅರಿಯುವುದರಿಂದ ಮಣ್ಣಿನಿಂದ ಮಾಡಿದ ಎಲ್ಲ ವಸ್ತುವು ಅರಿಯಲ್ಪಡುವುದೋ ಹಾಗೆಯೇ ಆತ್ಮನನ್ನು ಅರಿತರೆ ಆತ್ಮನಿಂದ ಆದ ಜಗತ್ತೆಲ್ಲವೂ ತಿಳಿದಂತೆ ಆಗ್ತದೆ ಅಂತೇಳಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರ್ತದೆ ಇದಕ್ಕೆ ಆಧಾರವಾದಂತಹ ವಿಚಾರ ಮಂತ್ರ ಈಗ ಆತ್ಮೈವೇದಂ ಜಗತ್ಸರ್ವ ಆತ್ಮನೋ ಅನ್ಯನ್ನ ವಿದ್ಯತೆ ಮೃದೋ ಯದ್ವದ್ ಘಟಾದೀನಿ ಸ್ವಾತ್ಮಾನ ಸರ್ವೀಕ್ಷತೆ ಅವನಿಗಿಂತ ಭಿನ್ನವಾದ ಅಸ್ತಿತ್ವವುಳ್ಳ ಯಾವ ವಸ್ತುವೂ ಇಲ್ಲ ಆತ್ಮನಿಗಿಂತ ತೋರುತ್ತಿರುವ ಈ ಜಗತ್ತೆಲ್ಲವೂ ಆತ್ಮನೇ ಮಡಕೆ ಕುಡಿಕೆಗಳು ಮಣ್ಣಿನಿಂದ ಮಾಡಲ್ಪಟ್ಟು ಮಣ್ಣಿನ ಮಣ್ಣಿಲ್ಲದೆ ಬೇರೆ ಎಂದು ಹೇಗೆ ಹೇಳಲಾಗುವುದಿಲ್ಲವೋ ಹಾಗೆಯೇ ಆತ್ಮವೇತೃೆಗೆ ಸಕಲ ದೃಶ್ಯವೂ ಆತ್ಮನೇ ತೋರುತ್ತಿರುವುದೆಲ್ಲ ಹಿಂದೆ ಹೇಳಿದ ಹಾಗೆ ಪ್ರಪಂಚದ ಸಕಲ ಅನುಭವಗಳು ಸಹ ಆತ್ಮನ ವಿವಿಧ ಪ್ರಕಟಣೆಗಳೇ ಆತ್ಮನನ್ನು ಮೀರಿದ್ದು ಬೇರೆ ಯಾವುದೂ ಇಲ್ಲ ಆತ್ಮನೇ ಸಕಲ ಚರಾಚರಗಳ ಸಾರವೆಂದು ನಾವು ಹೇಗೆ ಅರಿಯುವುದು ಆತ್ಮ ಏವ ಜಗತ್ಸರ್ವಂ ಎಂಬುದು ಹೇಗೆ ಮಣ್ಣಿನಿಂದ ಅನೇಕ ವಿಧವಾದ ಮಡಕೆಗಳು ಅಥವಾ ನೀರಿನ ಏನು ಮಣ್ಣಿನಿಂದ ಬೇರೆ ಬೇರೆ ಮಡಕೆಗಳಿರ್ಬೋದು ಹೂಜಿಗಳಿರ್ಬೋದು ನೀರಿನದ್ದು ಮುಂತಾದವು ಮಾಡಲ್ಪಡ್ತವೆ ಅಥವಾ ಹಣತೆಗಳಿರ್ಬೋದು ಅವು ಮಣ್ಣಿನಿಂದಲೇ ಹುಟ್ಟಿ ಮಣ್ಣಿನಲ್ಲಿಯೇ ಇದ್ದು ಭಗ್ನವಾದಾಗ ಪುನಃ ಮಣ್ಣನ್ನೇ ಸೇರ್ತವೆ ಮಣ್ಣಿ ಇಲ್ಲದೆ ಅವುಗಳ ವಿವಿಧ ರೂಪ ಆಕಾರಗಳು ಅಸಾಧ್ಯ ವಿವಿಧವಾಗಿದ್ದವರು ಅವುಗಳಿಗೆ ಮಣ್ಣಿ ಅಸ್ತಿತ್ವವನ್ನು ಮತ್ತು ರೂಪಾದಿಗಳನ್ನು ಕೊಟ್ಟಿರುವಂಥದ್ದು ಹಾಗೆ ಅವುಗಳ ಸ್ವರೂಪವು ನಿಜವಾಗಿ ಮಣ್ಣಿ ಅವುಗಳಿಗೆ ಕಾರಣವೂ ಮಣ್ಣಿ ಅವುಗಳು ಕೂಡ ಮಣ್ಣಿ ಹಾಗೆ ಕಾರಣ ಮತ್ತು ಕಾರ್ಯ ಎರಡೂ ಒಂದೇ ಅಂತೇಳಿ ಆತ್ಮನೇ ಜಗತ್ತಿಗೆ ಕಾರಣ ಹಾಗೆ ಆತ್ಮ ಆತ್ಮಸ್ವರೂಪವೇ ಹೇಗೆ ಮಡಕೆ ಮಡಕೆಯೆಲ್ಲವೂ ಮಣ್ಣಿನ ಸ್ವರೂಪವೇ ಆಗಿದೆಯೋ ಹಾಗೆ ಕಾರ್ಯವೂ ಕಾರಣ ಎರಡೂ ಒಂದೇ ಮಡಕೆ ಕುಡಿಕೆಗಳಿಗೆ ಮಣ್ಣಿಗಿಂತ ಬೇರೆಯಾದ ಅಸ್ತಿತ್ವ ಹೇಗೆ ಇಲ್ಲವೋ ಹೇಗೆ ಸಾಗರದ ನೀರನ್ನು ಬಿಟ್ಟು ಅಲೆಗಳಿಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲವೋ ಹಾಗೆಯೇ ಆತ್ಮನನ್ನು ಬಿಟ್ಟು ಬೇರೆ ವಸ್ತುಗಳಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಆ ಪರಮಾತ್ಮ ತತ್ವವೇ ನಾಮರೂಪಭರಿತವಾದ ಹೆಸರು ರೂಪ ಬೇರೆ ಬೇರೆ ಹಾಗೆ ಈ ಜಗತ್ತಿಗೆ ಅಸ್ತಿತ್ವವನ್ನು ಎತ್ತಿದೆ ಇದನ್ನು ಸರಿಯಾಗಿ ಅರಿತವನು ಮುಕ್ತನು ಸಕಲ ಅತೀತನು ಎಲ್ಲದನ್ನು ಎಲ್ಲವನ್ನು ಮೀರಿದವನು ಕ್ಷಣಿಕ ಸುಖಾನ್ವೇಷಣೆಯಲ್ಲಿ ಜೀವನವನ್ನು ವ್ಯರ್ಥವಾಗಿ ಕಳೀತಾ ಇರತಕ್ಕಂಥ ಸಾಮಾನ್ಯ ಜನರಿಗೆ ಅದಕ್ಕಿಂತಲೂ ಅತಿಶಯವಾದ ಉನ್ನತವಾದ ಧ್ಯೇಯವಿಲ್ಲದಂತಹ ಅವರಿಗೆ ಅತ್ಯಂತ ಸೂಕ್ಷ್ಮವಾದ ಆತ್ಮದ ಅಸ್ತಿತ್ವವನ್ನು ಅರಸಲು ವ್ಯವಧಾನವಿಲ್ಲದೆ ಅಷ್ಟು ತಾಳ್ಮೆ ಮನುಷ್ಯನಿಗೆ ಅರಿಯುವ ಶಕ್ತಿಯಾದರೂ ಎಲ್ಲಿದೆ ಅನಂತದಿಂದಲೇ ಉದ್ಭವಿಸಿದಂತಹ ಆ ಅನಂತ ತತ್ವದ ಮೇಲೆ ಕಲ್ಪಿಸಿರುವಂತ ಕಲ್ಪನೆ ಮಾತ್ರ ಈ ವೈವಿಧ್ಯಭರಿತವಾದ ಪ್ರಪಂಚ ಆತ್ಮನು ಅನಂತನು ಅನಂತ ಸ್ವರೂಪ ಅಂತ್ಯವಿಲ್ಲದ್ದು ಅನಾದಿಯು ಆದಿ ಇಲ್ಲದ್ದು ಅದರಿಂದಲೇ ಈ ಜಗತ್ತು ಅದೇ ಈ ಜಗತ್ತಾಗಿ ತೋರ್ತಾ ಇದೆ ಹಾಗಾಗಿ ಈ ಜಗತ್ತು ವೈವಿಧ್ಯಮಯವಾಗಿ ನಾಮರೂಪಾತ್ಮಕವಾಗಿದೆ ಎನ್ನುವಂತಹದು ಕೇವಲ ಕಲ್ಪನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇದು ನಲವತ್ತ ಎಂಟನೇ ಶ್ಲೋಕ ಇನ್ನು ಮುಂದೆ ನಲವತ್ತೊಂಬತ್ತನೇ ಶ್ಲೋಕದ ನಂತರ ನಾವು ಜೀವನ್ ಮುಕ್ತಿಯ ಬಗ್ಗೆ ಅದರಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ ನಲವತ್ತೊಂಬತ್ತನೇ ಶ್ಲೋಕದಿಂದ ಐವತ್ತ ಎರಡನೇ ಶ್ಲೋಕದವರೆಗೆ ಬದುಕಿದ್ದು ನಾವು ಹೇಗೆ ಮುಕ್ತರಾಗಬಹುದು ಹೇಗೆ ಭವಬಂಧನದಿಂದ ಕಳ್ಕೊಳ್ಬಹುದು ನಮ್ಮನ್ನು ಹೇಗೆ ನಾವು ಸುಖ ದುಃಖಗಳನ್ನು ಮೀರುಬಹುದು ಎರಡನ್ನು ಪುಣ್ಯಪಾಪಗಳು ಎರಡನ್ನು ಮೀರಬಹುದು ಎನ್ನತಕ್ಕಂಥದ್ದನ್ನು ಮುಂದೆ ನಲ್ವತ್ತೊಂಬತ್ತನೇ ಶ್ಲೋಕದಿಂದ ನಾವು ತಿಳಿಲಿಕ್ಕಿದ್ದೇವೆ ಇವತ್ತಿಗೆ ಇದನ್ನ ಮುಕ್ತಾಯ ಮಾಡೋಣ ಮಂಗಲ ಮಾಡೋಣ ಹರಿರಾಮ ರಾಮ ಶ್ರೀ ಶ್ರೀ ಶ್ರೀ ಶ್ರೀಮಜ್ಜಗದ್ಗುರು ಆದಿಶಂಕರಾಚಾರ್ಯ ಪೂಜ್ಯ ಭಗವತ್ಪಾದ ಚರಣ ಕಮಲಗಳಲ್ಲಿ ಶರಣಾಗತಿಯನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಹರೇ ಓಂ ತತ್ಸತ್